ಅದಾವ ಆಶ್ರಯ ಬಂದರ್ವಾ ದ್ವಂದ್ವಾ ಅಂತಿತ್ ವಸ್ತು ಸಶ್ರಿ ಅದಾವುದೋ ಒಂದು ವಸ್ತುವನ್ನು ಆಶ್ರಯಿಸಿ ಅವಲಂಬಿಸಿಕೊಂಡು ಏನಾಗಿದೆ ಸರ್ವಾಣಿ ದ್ವಂದ್ವಾಣಿ ಅಖಿಲ ತ್ರಿಪುಟ್ಯ ವಿಭಾಂತಿ ಇವೆಲ್ಲವೂ ಬೆಳಗುತ್ತವೆ ಏನೆಲ್ಲ ಬೆಳಗುತ್ತವೆ ದ್ವಂದ್ವಗಳು ತ್ರಿಪುಟಿಗಳು ಏನು ಗಂಗಗಳು ಜಗ ಅಜಗ ದೃಪ್ ದೃಶ್ಯ ವೃತ್ತ ಮುಕ್ತ ಕರ್ಮ ಕ್ರಿಯಾ ಆತ್ಮ ಅನಾತ್ಮ ಎಲ್ಲ ಅವ್ರಿಭುತಿಯ ಪ್ರತೃ ಪ್ರಮಾಣ ಪ್ರಮೇಯ ಜ್ಞಾತೃ ಜ್ಞೇಯ ಜ್ಞಾನ ಾತೃ ಧ್ಯೇಯ ಧ್ಯಾನ ತ್ರಿಪುಟಿಗಳು ತ್ರಿಪುಟಿಗಳು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇನ್ನು ಆತ್ಮನಲ್ಲಿ ಸ್ಪಷ್ಟತಾ ಇಲ್ಲ ಅಂತ ಈ ತ್ರಿಪುಟಿಯಲ್ಲಿ ತ್ರೀ ಫೋಲ್ಡ್ ಎಕ್ಸಿಸ್ಟೆನ್ಸ್ ಟೂ ಫೋಲ್ಡ್ ಎಕ್ಸಿಸ್ಟೆನ್ಸ್ ಟು ಫೋರ್ ಇಂಚ್ ಇವು ತ್ರೀ ಫೋರ್ ಇಂಚ್ ಇವು ಎಲ್ಲಿವರೆಗೂ ಇವೆ ಅಲ್ಲಿವರೆಗೂ ಇನ್ನೂ ನಾವು ಜೀವ ಜಗತ್ತು ಈಶ್ವರ ಅನ್ನುವಗಳ ಮಧ್ಯದಲ್ಲಿ ಆ ಚಕ್ರದಲ್ಲಿ ಜೀವ ಜಗತ್ತು ಈಶ್ವರ ತ್ರಿಪತಿ ಕರವು ಭಾವ ಎಷ್ಟೊರ ಮಟ್ಟಿಗೆ ಜೀವ ಭಾವ ಸತ್ಯವೋ ಅಷ್ಟು ಜಗತ್ ಕೂಡ ಸತ್ಯ ಜೀವ ಜಗತ್ ಭಾವ ಸತ್ಯ ಆದ್ದರಿಂದ ಪರಮೇಶ್ವರದ ಸತ್ಯ ಯಾವ ಪರಮೇಶ್ವರ ಯಾವ ಪರಮಾತ್ಮ ಆ ಎಡೋ ಉನ್ನೋ ಚಪ್ಪರು ಕದ ಆ ಪರಮೇಶ್ವರ ಸತ್ಯ ಈ ಮೂರು ತ್ರಿಪುಟಿಗಳು ಕೂತರು ಎಲ್ಲ ತ್ರಿಪುಟಿಗಳು ಎಲ್ಲ ನಾಳೆ ಭೂಕಂಪ ಭೂಕಂಪ ಶಾನಿ ಅವರ ಎಲ್ಲ ದೈತ್ಯದೊಳಗೆ ಹೀಗಾಗಿ ನೀವು ತ್ರಿಪುಟಿಗಳು ಅನ್ರಿ ದ್ವಂದ್ವಗಳು ಅನ್ರಿ ಕಿಂಚಿತ್ ಆಶ್ರ್ಯ ಕಿಂಚಿತ್ ವಸ್ತು ಆಶ್ರಿ ಏನನ್ನು ಆಶ್ರಯಿಸಿರ್ಬೋದು ಏನನ್ನು ಆಶ್ರಯಿಸಿರ್ಬೋದು ತನ್ನ ಮಾರ್ಗಣೇ ನಾವು ಅದನ್ನ ಅದರ ಎಳೆ ನಾವು ಸಂಶೋಧಿಸಲು ತೊಡಗಿದ್ದೆ ಆದರೆ ಹೇಳಪ್ಪ ಕರ್ತ ಭೋಕ್ತ ದ್ವಂದ್ವ ಸುಖಿ ದುಃಖಿ ದ್ವಂದ್ವ ದೃಕ್ ದೃಶ್ಯ ದ್ವಂದ್ವ ಈಗ ಈ ದ್ವಂದ್ವಗಳನ್ನ ನಾವು ಪ್ರಶ್ನಿಸ್ತಾ ಹೋಗಬೇಕು ಏನ್ ಪ್ರಶ್ನಿಸುವುದು ದೃಶ್ಯದಿಂದ ದುಃಖ ದೃಕ್ಕದಿಂದ ದೃಶ್ಯವೋ ಸಂಶೋಧನೆ ದೃಶ್ಯದಿಂದ ದುಃಖ ಹಾಕಬಾರದು ಆಗ್ಬಾರದು ದೃಶ್ಯದಿಂದ ದೃಕ್ ಅಂದ್ರೆ ಯಾವುದು ದೃಶ್ಯ ವಸ್ತು ಇದೆಯೋ ಆ ದೃಶ್ಯ ವಸ್ತುವಿನಿಂದಾಗಿ ನಾನು ದೃಕ್ ಹಾಗೆ ದೃಷ್ಟ ವಸ್ತು ಯಾರನ್ನು ಅವಲಂಬಿಸಿದೆ ನನ್ನನ್ನು ಅವಲಂಬಿಸಿ ನಾನು ಯಾರನ್ನು ಅವಲಂಬಿಸಿದ್ದೇನೆ ದೃಶ್ಯವನ್ನು ಅವಲಂಬಿಸಿದೆ ಇಲ್ಲಿ ಯಾಕೋ ಜಿಜ್ಞಾಸ ಸರಿಯಾಗುತ್ತೆ ಮತ್ತು ಏನ್ ಸರಿಯಾದದ್ದು ನಾನು ಇದ್ದರಿಂದಾಗಿ ನನಗೆ ದೃಶ್ಯಗಳು ಲಭ್ಯ ಇವೆ ವಿನಃ ದೃಶ್ಯಗಳು ಲಭ್ಯ ಇದ್ದರಿಂದಾಗಿ ನಾನು ಇಲ್ಲ ಮಾರ್ಗಣೇ ಕೃತಿ ದೃಶ್ಯ ದೃಕ್ಕದಲ್ಲಿ ಭಾಷಣ ಮಾಡೋದು ಯಾವುದು ದೃಕ್ ಹೀಗೆ ದೃಕ್ ಯಾರಿವನು ಇಂದ್ರಿಯಗಳಿಂದ ಅನುಭವಿಸುವವನಿಗೆ ದೃಕ್ ಅಂತ ಕರಿ ಕಣ್ಣುಗಳಿಂದ ಅನುಭವಿಸಿದನು ಅನುರೂಪ ದೃಕ್ ಕಿವಿಗಳಿಂದ ಅನುಭವಿಸಿದನು ಶಬ್ದ ದೃಕ್ ಸ್ಪರ್ಶ ದೃಕ್ ಈ ದೃಕ್ ಅನುಭವಿಸುವವನು ಇವನು ಸ್ವತಂತ್ರನು ಇನ್ನು ಏನನ್ನೋ ಅವಲಂಬಿಸಿದ್ದಾನೋ ಏನನ್ನ ಅವಲಂಬಿಸಿದ್ದಾನೆ ಏನನ್ನ ಅವಲಂಬಿಸಿದ್ದಾನೆ ದೃಶ್ಯವನ್ನ ನೋಡಬೇಕು ಎನ್ನುವ ಆಶೆಗಳು ಇವನಿಗಿದ್ದರೆ ಮಾತ್ರ ಇವನು ದೃಕ್ಕ ಕ್ರಿಯೆಯಲ್ಲಿ ತೊಡಗುತ್ತಾರೆ ಆಶೆಯೇ ಇರಲಿಲ್ಲ ಅಂದ್ರೆ ಬ್ರಕೆಟ್ಗಳಿಗೆ ಪ್ರವೃತ್ತಿಯೇ ಇರಲಿಲ್ಲ ಅಂತಂದ್ರೆ ಇಚ್ಛಾನೇ ಇರಲಿಲ್ಲ ಅಂದ್ರೆ ಇವ್ರು ಆದ್ದರಿಂದ ನಿಜವಾದ ದೃಕ್ ಯಾರು ಆಶೆ ಇರುವ ಒಂದು ದುಃಖ ಈ ಆಶೆಗಳು ಎಲ್ಲಿವೆ ಅಂತಃಕರಣ ಹಾಗೆ ನಿಜವಾದ ದೃಕ್ ಯಾರು ಅಂತಃಕರಣ ಯಾವ ಅಂತಃಕರಣವು ನಿಜವಾದ ದೃಕ್ ಅಂತ ನಾವು ಕರಿದ್ದೇವೋ ಆ ದೃಕ್ ನಾನು ಚೈತನ್ಯ ಬಿಡದೇ ಅದು ಇದೆಯೋ ಅದು ನಿಜವಾದ ದೃಕ್ ಯಾವುದು ಅಬ್ಬ ಮಾರ್ಗಣೆ ಕೃತಿಯೇ ನಾವು ಹೀಗೆ ಸಂಶೋಧಿಸಲು ಪ್ರಾರಂಭಿಸಿದ್ದಾದರೆ ವಿ ಎಂಡಿಂಟು ಸದ್ವಸ್ತುನಿ ನಾವು ಎಲ್ಲಿ ಬರ್ತೇವೆ ತನ್ ಮಾರ್ಗಣೆ ಸ್ಯಾತ ಸಮಸ್ತಂ ಗಲಿತಂ ಎಲ್ಲವೂ ಕೂಡ ಕರಗಿ ಹೋಗಿ ಅವೆಲ್ಲವೂ ಕೂಡ ಇಲ್ಲವಾಗಿ ನನ್ನಲ್ಲಿ ನಾನಿರ್ತೇನೆ ಎಂತಹ ನಾನು ಸಚ್ಚಲನ ಕದಾಪಿ ನಶ್ಯತಾ ಅನುಗಾರದೆ ನಿಷ್ಠೆಯಲ್ಲಿ ಇದ್ದವನು ನಾನಾಗಿ ಉಳಿತೇನೆ ಕದ ಯಾವಾಗ ಅಂತಂದ್ರೆ ನಾವು ಒಂದು ವೇಳೆ ತನ್ನ ಮಾರ್ಗನೇ ಕೃತಿಯಾದು ಒಂದು ಸುಂದರವಾದಂತ ಗ್ರಂಥವೇ ಇದೆ ಆ ಗ್ರಂಥದ ಹೆಸರು ದೃಕ್ ದೃಶ್ಯ ವಿವೇಕ ವಿದ್ಯಾರಣ್ಯದ ದೃಕ್ ದೃಶ್ಯ ವಿವೇಕ ಅಲ್ ಮಧುರ ಶ್ಲೋಕನ ವರ್ತದೆ ಧಶ್ಯಂ ಲೋಚನ ದೃಪ್ಯ ತೃಶ್ಯಂ ದೃಮಸ ದೃಶ್ಯಾಧಿ ಸಾಕ್ಷಿ ದೃಗೇವ್ಯ ಶ್ಯೂಪ ದೃಶ್ಯ ರೂಪವು ದೃಶ್ಯವಾಗಿರುತ್ತದೆ ಯಾರಿಗೆ ದೃಶ್ಯವಾಗಿರುತ್ತದೆ ದೃಕ್ಕನಿಗೆ ದೃಶ್ಯವಾಗಿರುತ್ತದೆ ಹಾಗಾದ್ರೆ ಇದು ದೃಶ್ಯವಾಗಲಿಕ್ಕೆ ದೃಕ್ ಯಾರು ಕಿವಿಗಳು ಅಲ್ಲ ಮೂಗು ಅಲ್ಲ ಇದು ದೃಶ್ಯವಾಗಬೇಕಾದ್ರೆ ದೃಕ್ ಯಾರು ಕಣ್ಣು ಆದ್ದರಿಂದ ಕಣ್ಣಿನ ಸಹಜತೆ ಏನು ದೃಕ್ ತಪ್ಪು ದೃಕ್ ಇದು ಕಣ್ಣಿನ ಸಹಜತೆ ಅಲ್ಲ ಈ ಕಣ್ಣು ಕೂಡ ದೃಶ್ಯವಾಗ್ತದೆ ರೂಪಂ ದೃಶ್ಯಂ ಲೋಚನಂ ದೃಕ್ ಈ ಲೋಚನ ಕೂಡ ದೃಶ್ಯವಾಗ್ತದೆ ದೃಶ್ಯ ಅಂದ್ರೆ ಟೇಬಲ್ ದೃಶ್ಯ ಅಂದ್ರೆ ನಾವು ತಗೊಳ್ಳಿ ಕನ್ಯಾ ದೃಶ್ಯ ಆಗ್ತದೆ ಆಫ್ಟರ್ ಅದು ಕೂಡ ಒಂದು ವಸ್ತು ಅದು ಕೂಡ ಒಂದು ಪದಾರ್ಥ ಆಫ್ಟರ್ ಹೇಗುತ್ತೆ ಸ್ವಾಮಿ ಆಂದ್ಯ ಮಾಂದ್ಯ ಪದತ್ವ ನೇತ್ರಧರ್ಮೇಶು ಚೈಕ ಆಂಧ್ಯ ಮಾಂಧ್ಯ ಯಾಕೋ ಇತ್ತೀಚೆಗೆ ಕಾಣಿಸ್ತಾ ಇಲ್ಲ ಸ್ವಲ್ಪ ಮಸುಕು ಮಸಿಕಾಗಿ ಕಾಣಿಸ್ತದೆ ಬಹುಶಃ ಪೊರೆ ಬಂದಿದೆ ಅಂತ ಕಾಣಿಸ್ತದೆ ಯಾರಿಗೆ ಗೊತ್ತಾಗಿಗುತ್ತದೆ ಮನಸ್ಸಿಗೂ ಗೊತ್ತಾಗುತ್ತದ್ದು ಮೊದಲು ನನ್ನ ದೃಷ್ಟಿ ಭಾರಿ ಸ್ಪಷ್ಟ ಇದೆ ನನ್ನ ದೃಷ್ಟಿ ಭಾರಿ ನಿಖರವಾಗಿದೆ ಸ್ಪಷ್ಟವಾಗಿದೆ ಅದೇ ಮನಸ್ಸು ಈಗ ಹೇಳ್ತದೆ ಏನಂತ ಎಪ್ಪತ್ತೆಂಬತ್ತು ವರ್ಷಗಳು ಏನಂತ ಹೇಳ್ತದೆ ಯಾಕೋ ಮಸಿಕ್ ಮಸತ್ ಕಾಣಿಸ್ತದೆ ದೂರಿಂದ ಯಾಕೋ ಕಾಣೋದಿಲ್ಲ ಇದು ಅವನ ಧರ್ಮವೋ ಏನು ಕಣ್ಣಿನ ಧರ್ಮವೋ ಹೌದಲ್ವ ಹಾಗಾದ್ರೆ ಕಣ್ಣು ದೃಶ್ಯವೋ ದುಃಖ ಆವಾಗ ದುಃಖದಿದ್ದರೆ ಈಗೇನಂದ್ರೆ ದೃಶ್ಯ ಹಾಗೆ ಕಣ್ಣು ಸಹಿತ ದೃಶ್ಯ ಹೌದಾ ಮತ್ತೆ ಬರ್ರಿ ಕಣ್ಣು ಕಣ್ಣು ಸಹಿತ ದೃಕ್ ದೃಶ್ಯ ಯಾರಿಗೆ ದೃಶ್ಯ ಮನಸ್ಸಿಗೆ ರೆಕ್ಕ ಅಪ್ಪ ಅಂತೂ ಮನಸ್ಸು ದೃಕ್ ಇಲ್ಲ ಮನಸ್ಸು ಕೂಡ ದೃಶ್ಯ ಮನಸ್ಸು ದೃಶ್ಯ ಹೌದು ಅವಳು ಸಿಟ್ಟು ಬರ್ಲಿಕ್ಕಂತದ್ ನನಗೆ ಅವಳು ಸಿಟ್ಟು ಬಂತೀಗ ನೋಡುವ ನನಿ ಸಿಟ್ಟು ಬಂದ್ರೆ ನಿನಗೆ ಗೊತ್ತಾಗ್ಲಿಕ್ಕದೋ ಇಲ್ವೋ ಸಿಟ್ಟು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಇಲ್ಲಪ್ಪ ದುಃಖ ಬರ್ತಾ ಇದೆ ಅಂತ ಗೊತ್ತಾಗ್ತದೆ ಇಲ್ಲೋ ಹಾಗೆ ನೀವೆಲ್ಲ ಗೊತ್ತಾಗ್ತಾವೆ ಅಂತಂದ್ರೆ ಅವು ದೃಶ್ಯಗಳಾಗಲಿಲ್ಲ ರೂಪಂ ದೃಶ್ಯಂ ಗೋಚನಂ ದೃಕ್ಷ ತದ್ದೃಶ್ಯಂ ದೃಕ್ತು ಮಾನಸಂ ದೃಶ್ಯ ಧೀ ಏನು ಅಂತಃಕರಣದಲ್ಲಿಯ ವೃತ್ತಿಗಳು ನಾವು ಎಷ್ಟು ಅಭ್ಯಾಸ ಮಾಡಿದ್ರು ನಿನ್ನೆ ಮೊನ್ನೆ ಅದನ್ನ ಅಭ್ಯಾಸ ಮಾಡೋದು ವೃತ್ತಿ ಅಂದ್ರೆ ಏನು ಅಂತಃಕರಣದಲ್ಲಿಯ ವೃತ್ತಿಗಳು ಅದೇ ಮನಸ್ಸು ವೃತ್ತಯ ಧಿ ವೃತ್ತಯ ಮನಸ್ಸಿನ ವೃತ್ತಿಗಳು ಈ ವೃತ್ತಿಗಳನ್ನು ಕಂಡು ಬರ್ತವೆ ದುಃಖ ವೃತ್ತಿ ಸುಖ ವೃತ್ತಿ ಸಿಟ್ಟಿನ ವೃತ್ತಿ ಬೇಕಿ ವೃತ್ತಿ ಇಷ್ಟವಾದ ವೃತ್ತಿ ಇದು ಇಷ್ಟ ಅಲ್ಲ ಅನ್ನ ವೃತ್ತಿ ಎಷ್ಟು ವೃತ್ತಿಗೂ ಗೊತ್ತಾಗ್ತೋ ನನಗೆ ಗೊತ್ತಾಗ್ತಾ ಇರೋದ್ರಿಂದ ಮನಸ್ಸು ಕೂಡ ನಮ್ಮ ಎದುರಿಗೆ ಕಾಣಿಸ್ತದೆ ದೃಶ್ಯ ನೋಡು ಆವಾಗ ಮನಸ್ಸನ್ನು ದೃಕ್ ಅಂದಿದ್ರೆ ಅದೇನಾಗ್ಬಿಡ್ತೀವಿ ದೃಶ್ಯ ಅದೇ ಮನಸ್ಸು ದೃಶ್ಯ ಆಯ್ತಲ್ಲಪ್ಪ ಯಾರಿಗೆ ದೃಶ್ಯವಾದ ದೃಶ್ಯ ಧಿ ಸಾಕ್ಷಿ ಯಾರಿಗೆ ಸಾಕ್ಷಿಗೆ ಇವು ದೃಶ್ಯಗಳು ಆ ಸಾಕ್ಷಿ ಕೊನೆಯ ವಾಕ್ಯ ದೃಗೇವ ನ ತು ದೃಶ್ಯತೆ ಅವನು ಇವೆಲ್ಲ ಇವು ಮೊದಲ ದೃಶ್ಯ ಆಗಿದ್ದು ಮೊದಲ ದೃಶ್ಯ ಆಗಿದ್ದು ಅವನ ದೃಕ್ಕ ಮತ್ತೆ ದೃಶ್ಯ ಅಂತ ಅವನ ಮತ್ತೆ ದೃಕ್ಕ ಮತ್ತೆ ದೃಶ್ಯ ಆಯಿತು ಮತ್ತೆ ದೃಕ್ಕ ಈಗ ಕೊನೆಗೆ ನಾನೇ ಸಾಕ್ಷಿ ಅಂತ ಯಾವಾಗ ನಿಂತ್ ಬಿಟ್ಟಿ ಅದು ಮತ್ತೆ ದೃಶ್ಯ ಆಗ್ತದೆ ನೋಡಿ ನಾನು ಸಾಕ್ಷಿ ಯಾರಿಗೆ ಸಾಕ್ಷಿ ನನಗೆ ಸಾಕ್ಷಿ ನಾನು ಸಾಕ್ಷಿ ಯಾರಿಗೆ ಸಾಕ್ಷಿ ಸಾಕ್ಷಿ ನಂಬರ್ ಟೂಗೆ ಸಾಕ್ಷಿ ನಂಬರ್ ಒನ್ ಸಾಕ್ಷಿ ಸಾಕ್ಷಿ ನಂಬರ್ ತ್ರೀಗೆ ಸಾಕ್ಷಿ ನಂಬರ್ ಟೂ ಸಾಕ್ಷಿ ಸಚಿ ವರ್ತಾರೆ ಮತ್ತೇನು ದೃಗೇವ ನ ತು ದೃಶ್ಯತೆ ನಾನು ಯಾವತ್ತಿಗೂ ಸಾಕ್ಷಿ ಆತ್ಮ ಮಾತ್ರ ಹೀಗೆ ಮಾರ್ಗಣೇ ಕೃತೆ ನೈವ ಅದು ಉಪದೇಶ ಆಗೋದು ಹಿಂಗೆ ಬರ್ತದೆ ಮಾರ್ಗ ಮಾರ್ಗಣೇ ಕೃತೆ ನೈವ ಮಾನಸಂ ನೈವ ಮಾನಸಂ ಮಾನಸಿ ಮಾಗಣೇನ ಮಾಗ ಆರ್ಜವಾ ಮಾನಸಂ ದುಃಖಿ ಯಾರೇ ಯಾರೇ ಮುಂದೆ ಯಾರೇ ಮಾಗಣೇ ಅದು ಮನಸ ಇರುತ್ತ ಹಾಗೆ ಅಹಂಕಾರ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿ ಅಹಂಕಾರ ಸಿಗಿದೆ ನನ್ಗೆ ಅವ್ ಇಲ್ದೇ ಇಲ್ಲ ನೀವು ಮಹ ಕಾಡು ಚಿತ್ತ ಚೋರ ಮಾ ಕಡ್ರು ಏನ್ ಮಾಡ್ತಾರೆ ಮದುವೆಯಾಗ ಕಡು ಸೇರ್ಕೋತಾರೆ ಎಷ್ಟು ಮಜಾ ಸೇರ್ಕೋತಾರೆ ಗೊತ್ತ ಸ್ಟೇಷನ್ ಬೀಗರು ಬಂದ್ ಕೂಡೆ ನೀವು ಏನ್ ಮಾಡ್ತಾರೆ ಸರಿ ಸರಿ ಸರಿ ಸರಿ ಸರಿ ಅಂತ ಒಳ್ಳೆ ಹೋಗ್ತಾರೆ ಹೋಗ್ಬಿಟ್ಟು ಹಾ ನಮಸ್ಕಾರ ಬನ್ನಿ ಹೇಗಿತ್ತು ಪ್ರಯಾಣ ಅಂತಲ್ಲ ದೇಶಾವಲಿ ಮಾತಾಡ್ಕೊಳ್ತಾನೆ ಮಾತಾಡಿ ಯಾವ ಬ್ಯಾಗು ಏನು ಅಂತ ಕೇಳ್ತಾನೆ ಈ ಬ್ಯಾಗ್ ಅಪ್ಪ ಈ ಬ್ಯಾಗ್ ತಂದಂತ ಸ್ಟೇಷನ್ತಾನೆ ಅವ್ರೇನ್ ತಿಳ್ಕೋತಾರೆ ಬೀಗರು ಇವ್ರ ಕಡಿಯಮ್ಮ ಅಂತಿದ್ರು ಸ್ಟೇಷನ್ದಾಗ ಇಳಿದವ್ರ ಬ್ಯಾಗ್ ತಂದು ಎಲೆಕ್ಟ್ ಆಗಿತ್ತು ಏನ ವ್ಯವಸ್ಥೆ ಇದೆ ಹೆಂಗ ಹೋಗೋದಿಲ್ಲ ಇಲ್ಲ ಸರ್ ಸಮಾಧಾನ ಮಾಡ್ಬೋದು ಎಲ್ಲ ಬಸ್ತಾರೆ ಇವ್ರೆಂತ ತಿಳ್ಕೋತಾರೆ ಅಮ್ಮ ಅವ್ರ ಕಡಿಯಮ್ಮ ಅವ್ರೆಂತ ಹೋಗುತ್ತಾರೆ ಅಮ್ಮ ಇವ್ರ ಅವ್ರ ಕಲ್ಯಾಣ ಸೇರಿದ ಮೇಲೆ ಯಾರ್ದು ಚೈನ್ ಹೋಗ್ತು ಯಾರ್ದು ವಾಚ್ ಹೋಗು ಯಾರ್ದು ಮಕ್ಕಂದು ಹೋದ್ರು ನೀ ಚುಪ್ಪ ನಾ ಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಈ ಸೈನ್ ಲ್ಯಾಂಗ್ವೇಜ್ ಎಲ್ಲ ಶುರು ಆಗ್ತದೆ ಇದು ಶುರು ಆಗ್ತದೆ ನೀನು ಚುಕ್ಕು ನಾನು ಚಿಕ್ಕು ಅಕ್ಷತ ಒಂದು ಅಂತ ಈಗ ಏನ್ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೊನೆಗೆ ಬೀಗರ್ ಮಾತಾಡ್ತಾ ಕೂತಿರ್ತಾರೆ ಅಕ್ರಾಸ್ ದಿ ಟೇಬಲ್ ಕೈಯಲ್ಲಿ ಜ್ಯೂಸ್ ಬಾಟ್ಲ ಕೂತಿರ್ತಾರೆ ಆ ಹುಡುಗ ಯಾರು ಎಷ್ಟು ಕೆಲಸ ಮಾಡ್ತಾನೆ ನಾವು ಅದನ್ನ ಕೇಳ್ಕೋ ಮಾಡಿದ್ವಿ ನನ್ ಕಡೆಯವನ್ನ ತಲ್ಲ ನಿಮ್ ಕಡೆಯವನ್ನ ಏ ನನ್ ಕಡೆಯವನ್ನ ನಿಮ್ ಕಡೆಯವನಿರ್ಬೋದು ಹೀಗೆ ಕೇಳ್ತಾರೆ ಹೀಗೆ ಇವರಿಬ್ಬರು ಮಾತಾಡ್ತಾ ಇರೋದು ಅವನಿಗೆ ಕೇಳಿಸ್ ಆಗನ ಕಾಳಿ ಮಾಡಿಬಿಟ್ರದ ಏನಿದು ಅಂತ ನೀವು ಪ್ರಶ್ನೆ ಮಾಡ್ರಿ ಆ ಪ್ರಶ್ನೆ ಮಾಡೋದ್ರೊಳಗೆ ನಮಗಿದೆ ನೈವ ಮಾನಸಂ ಮಾರ್ಗ ಆರ್ಜವ ಹಾಗೆ ಇಲ್ಲಿ ಅದೇ ಮಾತನ್ನು ಹೇಳ್ತಾರೆ ತನ್ ಮಾರ್ಗನೇ ಸಾಧ ಸಮಸ್ತಂ ಕಲಿತಂ ಎಲ್ಲವೂ ಕೂಡ ಇವಾಪೊರೇಟ್ ಆಗುವುದು ಸುಮ್ಮನೆ ಪ್ರಶ್ನೆ ಮಾಡುವುದಷ್ಟು ಅದ್ರ ಜಾಡ ಹಿಡ್ಕೊಂಡು ಹೋಗ್ಬೇಕು ಅದ್ರ ರೂಟ್ನಾಗ ಹೋಗ್ಬೇಕು ಇನ್ನೊಂದು ಶಬ್ದ ಇನ್ನೊಂದು ಎಕ್ಸಸೈಸ್ ನೋಡೋಣ ಧ್ಯಾತೃ ಧ್ಯಾನ ಧ್ಯೇಯ ಇದೊಂದು ತ್ರಿಕುಟಿ ಧ್ಯೇಯ ಅಂದ್ರೆ ಯಾವ ವಿಷಯದ ಮೇಲೆ ನಾನು ಧ್ಯಾನ ಮಾಡಬೇಕಾಗಿದೆಯೋ ಅದು ಧ್ಯೇಯ ಯಾರಿಗೆ ಧ್ಯಾನ ಮಾಡಬೇಕಾಗಿದೆಯೋ ಅವರು ಧ್ಯಾತೃ ಆಯ್ತಾ ಈ ಧ್ಯಾತೃ ಧ್ಯೇಯ ಇದು ಯಾವುದರ ಮೇಲೆ ಧ್ಯಾನ ಮಾಡಬೇಕಾಗಿದೆ ವಿಷಯ ಇವನು ಧ್ಯಾನ ಮಾಡುವವನು ಇವರಿಬ್ಬರನ್ನು ಜೋಡಿಸುವುದು ಯಾವುದು ಅಂತಂದ್ರೆ ಧ್ಯಾನ ಹೌದ ಧ್ಯ ಇರುವವರೆಗೂ ಧ್ಯಾನ ಧ್ಯೇಯ ಧ್ಯಾನ ಧ್ಯೇಯ ಯಾರನ್ನು ಅವಲಂಬಿಸಿದೆ ಧಾತೃ ಹೌದಾ ಹಾಗೆ ನಿಮ್ಮ ಧ್ಯಾತರು ಯಾರು ನಿಮ್ಮ ಧ್ಯಾತರು ಯಾರು ಮಾರ್ಗಣೆ ಕೃತಿ ಇವನು ಯಾರು ಅಂತ ನೀವು ಹುಡುಕಿಲಿಕ್ಕೆ ಹೋಗಿದ್ದೆ ಆದರೆ ಸಮಸ್ತಂ ಗಲಿತಂ ಇನ್ನೂ ನನಗೆ ಧ್ಯೇಯ ವಿಷಯ ಬಾಕಿ ಇದೆ ಆದರೆ ಧ್ಯಾನ ಈಸ್ ನಾಟ್ ಕಂಪ್ಲೀಟ್ ಅದ್ರ ಯಾವುದು ಪರಿಪೂರ್ಣವಾದ ಧ್ಯಾನ ಅಂತ ಕೇಳಿದ್ರೆ ಧ್ಯೇಯ ಇರಬಾರ್ದು ಧ್ಯಾತೃ ಇರಬಾರ್ದು ಧ್ಯಾನೂ ಇರಬಾರ್ದು ಇನ್ನೂ ನಾನು ಧ್ಯಾನ ಮಾಡಬೇಕು ಅನ್ನೋ ಬಾಕಿ ಇರುವವರೆಗೂ ಧ್ಯಾತೃ ಇರ್ತಾನೆ ಧ್ಯಾತರು ಇರುವವರೆಗೂ ಅವನು ಧ್ಯಾನ ಕಂಪ್ಲೀಟ್ ಆಗಿ ಅಂದ್ರೆ ಧ್ಯಾನ ಯಾವಾಗ ಕಂಪ್ಲೀಟ್ ಆಗ್ತದೆ ಅಯ್ಯೋ ನಾನು ಧ್ಯಾನ ಮಾಡಲಿಲ್ಲ ನನ್ ಧ್ಯಾನ ತಪ್ಪುವುದು ಅನ್ನುವ ಕೊರತೆಗಳು ಇರುಕ ಇರಬಾರದು ಇಷ್ಟು ವರ್ಷ ನಾವು ರಾಮನ ಮೇಲೆ ಧ್ಯಾನ ಶಿವನ ಮೇಲೆ ಧ್ಯಾನ ಮಾಡ್ತೀವಿ ಹಾ ಇವನಿನ್ನು ಇವನಿನ್ನು ಕಚ್ಚಾ ಜ್ಞಾತೃ ಜ್ಞಾನ ಜ್ಞೇಯ ಎಲ್ಲ ತ್ರಿಪುಟಿಗಳು ಶಾಕ್ ಯಾವಾಗ ಶಾಕ್ ಆಗ್ತೋ ಶಾಕ್ ಆಗ್ತವೆ ಮಾರ್ಗಣೇ ಕೃತಿ ಕೊನೆಗೇನು ಉಳಿತದೆ ಸಚ್ಚಲನ ಕದಾಪಿ ನ ಪಶ್ಯದ ಅದು ಏನು ಸಾಕ್ಷಿ ಆತ್ಮ ದೃಕ್ಕಾಗಿ ಉಳಿಯುತ್ತದೆಯೋ ಅದು ಚಲನರಹಿತವಾಗಿದೆ ವಿಕಾರರಹಿತವಾಗಿದೆ ಬದಲಾವಣೆ ಆಗದಂತಿದೆ ಬೈದಾಡದಂತಿದೆ ಸ್ಥಿರವಾಗಿ ಇದೆ ಕದಾ ಎಂದಿಗೂ ಕೂಡ ಅದು ಬದಲಾಗುವುದಿಲ್ಲ ಅದು ಅಂತಿಮ ಸಿದ್ಧಾಂತ ಅದು ಅಂತಿಮ ಅವನ ಅವನ ಸಾಧನೆಯ ಅಂತಿಮ ಅಂತಿಮ ಸ್ಥಿತಿ ಈಗ ಈ ಸತ್ ದರ್ಶನದ ಯಾವ ಸತ್ಯಂ ಆತ್ಮ ಇದೆಯೋ ಇದು ಏನೇನಕ್ಕೆ ಆಶ್ರಯ ಬಾಲಚಂದ್ರೆ ವಿತಂ ಭಾತಿ ವಿದ್ಯಾಂ ವಿಂ ಪ್ರಭಾಪ್ಯ ವಿ परमार्थ विद्या स्वयम् सकस्येति विचार्यनुला पर्याय सर्वे इति ज्ञानं होदा स्वरूपनिष्ठा परमार्थ विद्या स्वरूपिष्ठा परमार्थ विद्या ಚೇದ ವಿದ್ಯಾ ವಿಭಾತ್ಯ ವಿವಯ ಕೇತಿ ವಿಚಾರ್ಯಮೂಲ ಸ್ವರೂಪನಿಷ್ಠ ಪರಮಾತ್ಮ ವಿದ್ಯಾ ಪರಮಾತ್ಮ ವಿದ್ಯಾ ಯಾರು ಶಬ್ದ ತೋತಾರೆ ವಿದ್ಯಾ ಅವಿದ್ಯಾ ಅವಿದ್ಯಾ ಅನ್ನುವುದು ಒಂದು ಇಲ್ಲದೆ ಹೋದರೆ ವಿದ್ಯಾ ಅಂದ್ರೆ ಏನಾದ್ರು ಸಿಕ್ಕಾಗ್ತದೆ ರಮಣ ಮೈ ಪ್ರಭಾವ ಒಂದು ಶ್ಲೋಕನ ಒಂದೊಂದು ಉಪನಿಷತ್ ಇದನ್ನು ಈಗ ಹೇಳೋಣ ನಿಮ್ಗೆ ನೀವು ಉದಾಹರಣೆ ಬೇಕು ಅಂತ ಹೇಳ್ತಾ ಅನ್ನುವುದು ಒಂದು ಇಲ್ಲದೆ ಹೋದರೆ ಬೆಳಕು ಏನು ಅಂತೆ ಯಾರಿಗಾರರೂ ಹೇಳಲಿಕ್ಕಾಗ್ತದೆ ಹೋಗಿದ್ದೀವಿ ಬೆಳಕು ಅನ್ನೋದೇ ಇಲ್ಲ ಅಂತ ಇದ್ಬೋದು ಕತ್ತಲೆ ಅನ್ನೋದು ಏನು ಅಂತೆ ನಮಗೆ ಹೇಳಿಕಾಗ್ತದೆ ಶಾಶ್ವತವಾಗಿ ಕತ್ತಲೆಯಲ್ಲೇ ಇದ್ದವರಿಗೆ ಅಂತ ಹೆಂಗೆ ಹೇಳ್ತಾನೆ ರಿಲೇಟಿವ್ ಶಬ್ದಗಳು ನಮಗೆ ಲಭ್ಯವಿದ್ದಾಗ ಮಾತ್ರ ಆ ಶಬ್ದಗಳ ಸ್ಥಿತಿಗತಿಗಳನ್ನ ನಮಗೆ ಗುರುತಿಸಲಿ ಕತ್ತಲೆ ಬೆಳಕು ವಿದ್ಯಾ ಅವಿದ್ಯ ಒಳಗೆ ಹೊರಗೆ ಮೇಲೆ ಕೆಳಗೆ ದೊಡ್ಡದು ಸಣದು ದಪ್ಪ ತಳಿಗೆ ಎತ್ತಲ ಗಿಡ್ಡ ಇವು ರಿಲೇಟಿವ್ ಟರ್ಮ್ಸ್ ಇವತ್ತು ಸ್ವತಂತ್ರವಾದ ಯಾವ ಅಸ್ತಿತ್ವವೂ ಇಲ್ಲ ಅಬ್ಸಲೂಟ್ ಎಕ್ಸಿಸ್ಟೆನ್ಸ್ ದೇ ಡೋಂಟ್ ಕ್ಯಾರಿ ವಿದ್ಯಾ ಕಥಮಾತಿನ vidya. ವಿದ್ಯ ಅಜ್ಞಾನ illade ಇಲ್ಲದೆ ಹೋದರೆ vanna ಜ್ಞಾನವು ಹೊಡೆದಿದ್ದು hege. ಜ್ಞಾನವು ಪ್ರಕಾಶಿಸೀತು ಹೇಗೆ ಅಂದ್ರೇನೋ ಹೇಗ್ತಾನೆ ಜ್ಞಾನ ಪ್ರಕಾಶವಾಗ್ತದೆ ಒಂದು ವೇಳೆ ಇಲ್ಲಿ ಪ್ರಪಂಚನ ಅಜ್ಞಾನದ ಮಹತ್ವದಿಂದಾಗಿದೆ ವಿದ್ಯಾ ಕಥಂಭಾವಿ ಹೇಗೆ ತಾನೇ ವಿದ್ಯೆಯು ಬೆಳಗೀತು ಒಂದು ವೇಳೆ ಅವಿದ್ಯಾ ಎನ್ನುವುದು ನ ಚೇತ ಇಲ್ಲದೆ ಹೋದರೆ ಇನ್ನ ಅವಿದ್ಯಾ ಪ್ರಶ್ನೆಯು ವಿದ್ಯೆ ಎನ್ನುವುದು ಇಲ್ಲದೆ ಹೋದರೆ ಅವಿದ್ಯಾ ಅನ್ನುವುದು ಹೇಗೆ ಬೆಳಗೀತು ಅವಿದ್ಯೆ ಎನ್ನುವುದು ಇಲ್ಲದೆ ಹೋದರೆ ವಿದ್ಯೆಯು ಹೇಗೆ ಬೆಳೆದೀತು ವಿದ್ಯೆಯು ಇಲ್ಲದೆ ಹೋದರೆ ಅವಿದ್ಯೆ ಹೇಗೆ ಬೆಳಗೀತು ಓಹೋ ಇವು ಎರಡು ಕ್ಯಾಶ್ ಕಂಡಿಟ್ಟು ಒಂದನ್ಕಾಯಿ ಒಂದ್ ಸಿಕ್ಕೊಂಡ ಅವು ಹೆಂಗೆ ಇಟ್ಕೊಳ್ಳಿ ಇವು ಎರಡನ್ನೂ ಬೆಳಗಿದ್ಯಾ ಇವು ಎರಡನ್ನೂ ಬೆಳಗಿದ್ಯ ಆಲೋಜನ್ ಲ್ಯಾಂಪ್ ಅನ್ಬೇಡ್ರಿ ಹೆಡ್ಲೈಟ್ ಅನ್ಬೇಡ್ರಿ ಇವು ಎರಡನ್ನೂ ಬೆಳಗಿದ್ಯ ಬೆಳಕನ್ನ ಬೆಳಗಿದ್ದ ಯಾರು ಕತ್ತಲೆಯನ್ನು ಬೆಳಗಿದ್ದೀಯ ದ್ವಯಂಸ ಕಸ್ಯೇತಿ ವಿಚಾರ್ಯ ಮೂಲ ಇವು ಎರಡಕ್ಕೂ ಮೂಲ ಯಾವುದು ಎಂದು ವಿಚಾರಣೆ ಮಾಡಿದ್ದೆ ಆದರೆ ದಟ್ಟಿಸಮ ನೀವು ಹೆಚ್ಚಿಗೆ ಮಾತಾಡಿಸಿ ಬರುತ್ತಿದ್ದಳೋ ಚಕ್ ಬೈ ಮಚ್ ಅದು ಎಲ್ಲಿಂದ ಬಂತು ಮಾತ್ರ ನೋಡೋದು ಇವು ಪಾಪದ್ದು ಹಿಂದೆ ಮುಂದೆ ಬತ್ತಿರುವುದಲ್ಲ ಹೇಳಿದ ಹೌದಲ್ಲ ನಾನಾ ಪ್ರಶ್ನೆ ಕೇಳೋಣ ನಾನು ಎಲ್ಲಿಂದ ಬಂದೆ ನಾನು ಎಲ್ಲಿಂದ ಬಂದೆ ಶಾಂತ ಆಗ್ಬಿಟ್ಟು ಈಗ ಹರಿ ನೀವು ನಿಂತಿದ್ದು ನೋಡಿ ನೀವು ಕೇಳ್ತೀವಿ ಈ ಭಗವಾನ್ ಹತ್ರ ಹೋಗಿದ್ದ್ಯಾ ಹೋಗಿದ್ದೆ ಏನಾಗ್ತಿದ್ದೇನ್ ಬಿಡೋ ಅವ್ರು ಎದುರಿಗೆ ಹೋಗ್ಬಿಟ್ಟೆ ಎಲ್ಲ ಮಾತು ಮೌನ ಆಗ್ಬಿಡ್ತವೆ ಪ್ರಶ್ನೆಗಳೆಲ್ಲ ಕರಿಗ ಹೋಗ್ಬಿಡ್ತವೆ ಏನು ಗೊತ್ತಿ ಗೊತ್ತಾಗೋದು ನೋಡೋ ಗಂಟು ಗಂಟೆ ಕೂತ್ರು ಏನು ಗೊತ್ತಾಗುವುದಿಲ್ಲ ಅವ್ರು ಅಷ್ಟು ಮಜಾ ಮಾಡಿದ್ರು ಆ ನಾನೇನ್ ಪ್ರಶ್ನೆ ಮಾಡೋದು ಅದು ಎಲ್ಲಿಂದ ಒಂದು ಬರುತ್ತೇನೆ ಹುಡುಕಿ ಹೇಳುವಾಗ ಅಂತ ಹೇಳಿ ಅವನೇನ್ ಹೇಳ್ತಾನೆ ಸುಮ್ಮನೆ ಒಂದು ಆದ್ರೆ ನೀವು ಹೊರಂತ ಬಿಡ್ಬೇಕಲ್ಲ ಕೇಳ್ತೇನೆ ಈಗೇನ್ ಹೇಳ್ಬೇಕು ಅವಾಗ ಒಂದು ದೊಡ್ಡದೊಂದು ಈಕ್ವೇಶನ್ ತಯಾರು ಮಾಡಿದ್ರೆ ಎಲ್ಲ ಭಕ್ತರು ಏನ್ ಈಕ್ವೇಶನ್ ತಯಾರು ಮಾಡಿದ್ರು ಅಂತಂದ್ರೆ ರಮಣ ಮಹರ್ಷಿಗಳ ಸಾಮೀಪ್ಯದಲ್ಲಿ ಎಲ್ಲ ಸಂಶಯಗಳು ಸಂದೇಹಗಳು ಎಲ್ಲವೂ ಕಲಿ ಹೋಗುತ್ತವೆ ಗಂಟು ಪವಾಡಲ್ಲ ನೀವು ಏನೇನ್ ಕೇಳಬೇಕಂತ ಬಂದಿರ್ತೀರಿ ಅಷ್ಟು ಏನಾದ್ರು ನಾನು ನಿನ್ನ ನಿಮ್ಮ ತಿಳುವಳಿಕೆಗೆ ಬಿಟ್ಬಿಡುತ್ತೆ ಮೇಲೆ ವಿವರಿಸಲಿಕ್ಕೆ ಹೋಗೋದು ಗೊತ್ತಲ್ಲ ಅದು ನಿನ್ನ ತಿಳುವಳಿಕೆ ಬಿಟ್ಟು ನೀವು ಹಾಗೆ ಭಾವಿಸಿದ್ರು ನಿಮಗೆ ಅನುಗ್ರಹ ಇದೆ ಹೀಗೆ ಭಾವಿಸಿದ್ರು ಅನುಗ್ರಹ ಇದೆ ಹೀಗೆ ತಿಳ್ಕೊಂಡ್ರೆ ಪೂರ್ಣ ಅನುಗ್ರಹ ಇದೆ ಏನ್ ತಿಳ್ಕೊಂಡ್ರೆ ಆತ್ಮನಲ್ಲಿ ಪ್ರಶ್ನೆಗಳೇ ಇಲ್ಲ ಆತ್ಮನೆಗಳ ಆತ್ಮನಲ್ಲಿ ಸಂದೇಹಗಳೇ ಇಲ್ಲ ಆತ್ಮನಲ್ಲಿ ಸಂಶಯಗಳು ಉತ್ಪತ್ತಿ ಆಗೋದೇ ಇಲ್ಲ ಆತ್ಮನಲ್ಲಿ ಚಲನೆ ಇಲ್ಲ ಆತ್ಮನಲ್ಲಿ ವಿಕಾರ ಇಲ್ಲ ಆತ್ಮನೇ ನಾನು ಅಂತ ತಿಳಿದು ಬಿಟ್ರೆ ಪರಿಪೂರ್ಣ ಆತ್ಮನೇ ಆಗಿತ್ತು ಇದು ಈ ಉತ್ತರ ಅವರು ಬಯಸಿದ್ರು ಆದ್ರೆ ಅಷ್ಟೊಂದು ಬ್ಯಾಕ್ಗ್ರೌಂಡ್ ಎಷ್ಟೊಂದಿಗಿರ್ತದೆ ಅರ್ಥ ಆಯ್ತಲ್ಲ ರಮ್ಮ ಅಷ್ಟೊಂದು ಬ್ಯಾಕ್ಗ್ರೌಂಡ್ ಎಲ್ಲಿರ್ತದೆ ಸಾಮಾನ್ಯ ಜನರಿಗೆ ಇಷ್ಟು ಬ್ಯಾಕ್ಗ್ರೌಂಡ್ ಎಲ್ಲಿರ್ತದೆ ಈ ಬ್ಯಾಕ್ ಇಲ್ಲದೆ ಇದರಿಂದಾಗಿ ಒಂಥರ ನಿದ್ದೆಗಾದ್ರೂ ಹೋಗ್ತಾರೆ ಒಂಥರ ತುಪರ್ಷಾದ್ರು ಕೂಡ್ತಾರೆ ಒಂಥರ ನ್ಯೂಟ್ರಲ್ ಹಾಕ್ಬೋದು ನೋಡ್ಬಿಡೋದು ಈಗ ಅಲ್ಲಿ ಹುಡುಗಿನ್ನ ನೋಡೋದು ಅವ್ರು ಏನಿದೆ ನೀವು ನಂಬೋದು ಅವ್ರು ನೋಡ್ಬೇಕಾಗಿದೆ ನೀವು ಆನಂದಿಸೋದನ್ನ ಅವ್ರು ನೋಡ್ಬೇಕಾಗಿದೆ ಆದ್ರೆ ವಿಷಯದ ಬಗ್ಗೆ ಅವ್ರು ಹೇಗಿದ್ದಾರೆ ನ್ಯೂಟ್ರಲ್ ರಮಣ ರತ್ನ ಹೋಗಿ ಕುತ್ಕೊಂಡ್ರ ಬಗ್ಗೆ ಮುಂದ್ ಪೈಕಿ ಇರ್ತಾರೆ ಒಬ್ಬರು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇಟ್ಟವ್ರೆ ಒಬ್ಬರು ನಿದ್ದೆ ಮಾಡೋರು ಒಬ್ಬರು ನ್ಯೂಟ್ರಲ್ ಅವ್ರು ಹೋಗಿ ಕೂತು ಮಾಡೋದು ಗಂಟು ಗಂಟೆ ಕುತ್ಕೊಂಡು ವಾಪಸ್ ಬಂದಾರೆ ಸಹಜವಾಗಿ ಏನ್ ಕೊಟ್ಟಿದ್ರು ಏನ್ ಮಾಡುದು ಏತಾ ಪವಾಡ ಪುರುಷ ಮಹಾರಾಜ ಸಮಯ ಹೋಗುತ್ತೆ ಗೊತ್ತಾಗುತ್ತ ಮತ್ತೊಂದ್ ಕರಿ ಹಚ್ಚ ಎಲ್ಲ ಮಾಡೋ ಭಕ್ತರು ಗುರುಗಳಿಂದ ಏನು ಮಾಡುವುದಿಲ್ಲ ಅವರಿಗೆ ಇದ್ದ ಶುರು ಇದ್ದರೂ ಸಾಧ್ಯ ಆಗಿರುವುದು ಏನು ಮಾಡುವುದು ಅದು ಇವೆಲ್ಲ ಹಿಂದೆ ಇವತ್ತು ಪುರಾಣಗಳು ಸ್ಟಾರ್ಟ್ ಆಗುತ್ತೆ ಹೀಗೆ ಟಾಲ್ ಬ್ರೆಂಟನ್ ಅಂತ ಅವ ಪಾಶ್ಚಿಮಾತ್ಯ ರೈಟರ್ ಟಾಲ್ ಬ್ರೆಂಟನ್ ಆ ಬ್ರೆಂಟನ್ ಏನ್ ಮಾಡಿದ ರಮಣರ ಮೇಲೆ ಗ್ರಂಥವನ್ನು ಬರಲಿ ರಮಣರ ಮೇಲೆ ಸತ್ಸಂಗದ ಪ್ರಶ್ನೋತ್ತರಗಳು ಅಂತ ಏನೋ ಒಂದು ಗ್ರಂಥ ಬರೋದು ಅದು ಕೋಡೆಯವರು ಟ್ರಾನ್ಸ್ಲೇಟ್ ಮಾಡಿಸಿದ್ರು ಖರ್ಚು ಕೋಡೆಯವರು ಮಾಡುದು ನಾ ಇದ್ದೆ ಅಲ್ಲ ಅದನ್ನ ಮಾಡಿದಾಗ ಕೋಳೆಯವ್ರ ಮನೆಯಲ್ಲೇ ಇದ್ದ ಹ ಅದನ್ನ ಟ್ರಾನ್ಸ್ಲೇಟ್ ಮಾಡಿಸಿ ಟ್ರಾನ್ಸ್ಲೇಟ್ ಮಾಡಿಸಿ ಅದನ್ನ ಕೋಳೆಯವರು ಪ್ರಿಂಟ್ ಮಾಡಿ ಆಗಿನ ಕಾಲಕ್ಕೆ ಇಪ್ಪತ್ತು ಸಾವಿರ ಮೂರು ಸಾವಿರ ಖರ್ಚು ಮಾಡಿ ಫ್ರೀ ಆಗಿ ಆ ಕಾಪಿಗಳನ್ನು ಜನರಿಗೆ ಹಂಚಿದೆ ಅದಲ್ಲ ಒರಿಜಿನಲ್ ಇಂಗ್ಲಿಷ್ ಒಂದಿದೆ ರಮಣ ರಮಣರ ಸಾನ್ನಿಧ್ಯದಲ್ಲಿ ಕನ್ನಡ ಇದೆ ಅದು ಇಲ್ಲಿ ಪ್ರೆಸೆನ್ಸ್ ಆಫ್ ರಮಣ ಅಂತೇಳಿ ಒಂದೇನೋ ಒಂದು ಇದೆ ಅದರಕ್ಕೆಲ್ಲ ಸೇರ್ಸೆಲ್ಲ ಮೊಟ್ಟ ಮೊದಲೇ ಸೇರಿಸಿದ್ದೇನು ಅಂತಂದ್ರೆ ಅವರು ರಮಣರ ದೇಹ ಬಿಡುವ ಸಮಯದಲ್ಲಿ ರಮಣರ ಹೃದಯದಿಂದ ಒಂದು ಜ್ಯೋತಿ ಹಂಚಿನ ಸಂದಿನಿಂದ ಹಾಗೂ ಮೇಲೆ ಹೋಯಿತು ನಾವೆಲ್ಲ ಬೇರೆ ಬೇರೆ ಸಿನಿಮಾ ನೋಡಿದ್ವಿ ನೋಡ್ರಿ ಆ ತುಕಾರಾಮನ ಜ್ಯೋತಿ ಹೋಗಿ ಪ್ರಾಣುರಂಗನೊಳಗೆ ಸೇರಿದ್ದು ನುಡಿತು ಇಲ್ಲ ಅವಾಗ ಇದು ಯಾವಾಗ ಅವನ್ ಬರದ ಅದು ಕಡೆ ಅಧಿಕ ಸಿನಿಮಾಗಳೊಳಗೆ ಹಂಗಿದ್ರು ಹಂಗೆ ಅವ್ರ ಪ್ರಾಣ ಉಂಟು ಅವ್ರ ಪ್ರಾಣ ಹೋದಂಗ ಸಿನಿಮಾದ ತೋರಿಸಿದ್ರೆ ಯಾವ ಇಲ್ಲ ಸಿನಿಮಾಗಳೊಳಗೆ ಹೆಂಗ ತೋರಿಸಿದ್ರು ನೋಡಿದ್ರ ಹಂಗ ಅವ್ರ ಪ್ರಾಣ ಇಲ್ಲಿಂದ ಪವಾಡದ ಕಥೆಗಳು ಪ್ರಾರಂಭ ಆಗ್ತವೆ ಅವು ಎಲ್ಲ ಹೇಳ್ತಾ ಹೇಳ್ತಾ ಹೇಳ್ತಾ ಅಲ್ಲಿ ಮಧ್ಯದಲ್ಲಿ ಹೇಳ್ತಾರೆ ರಮಣರ ಸ್ವಾಮೀತ್ವದಲ್ಲಿ ನೀವು ಏನಾದರೂ ಪ್ರಶ್ನೆಗಳು ತಗೊಂಡು ಹೋದ್ರೆ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರ ಸಿಗುತ್ತದೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ತದೆ ಅಂತಂದ್ರೆ ಉತ್ತರ ಹೀಗೂ ಇರಬಹುದು ಏನು ಜ್ಞಾನ ಪ್ರಾಪ್ತಿಯೂ ಒಂದು ಉತ್ತರ ಅದರೊಳಗೆ ಹೇಳಲಿಕ್ಕೆ ಏನು ಇರೋದು ನಿದ್ದೆ ಮಾಡಿ ಬಂದಿರ್ತೀಯ ಅಲ್ಲೂ ಹೇಳಲಿಕ್ಕೆ ಏನಿದೆ ಎರಡು ಉತ್ತರ ಸೇರಿದ ಎರಡು ಉತ್ತರ ಸರಿ ಯಾಕೆ ಅವರು ಅವರ ಎನ್ಕ್ವೈರಿಂಗ್ ಸ್ಟೈಲ್ ಹಂಗಿತ್ತು ಭಕ್ತೇನು ಟಚ್ ಮಾಡ್ತಿದ್ದಿಲ್ಲ ಪ್ರಶ್ನೆ ಕೇಳೋ ಯಾರು ಅದನ್ನು ಪ್ರಶ್ನೆ ಮಾಡೋ ಪ್ರಶ್ನಿಸುವವನನ್ನ ಪ್ರಶ್ನಿಸಿ ನಾನು ಧ್ಯಾತೃ ಸ್ವಾಮೀಜಿ ನಾನು ಧಾತೃ ಹೇಗೆ ನೀನೆ ಪ್ರಶ್ನೆ ಮಾಡೋಣ ಹೌದು ಪ್ರಶ್ನಿಸುವವನನ್ನ ಪ್ರಶ್ನಿಸು ಪಾಪದ ಏನ್ ಮಾಡೋದು ಹಿಂದೆ ಮುಂದೆ ಗೊತ್ತಿದೆ ಪ್ರಶ್ನೆ ನೋಡಿ ಆ ಉಪದೇಶ ಸಾಲದಲ್ಲಿಯೂ ಇದೇ ಪ್ರಕಾರ ಒಂದು ಹೇಳಿಕೆ ಬರುತ್ತದೆ ಇಲ್ಲಿ ಕೂಡ ಇದೇ ಪ್ರಕಾರ ಒಂದು ಹೇಳಿಕೆ ಬರುತ್ತದೆ ಏನದು ದ್ವಯಂಸ ಕಸೇಟಿ ವಿಚಾರ ಎನ್ನುವುದ ಏನಾಗ್ತದೆ ಹಾಗೆ ಪ್ರಶ್ನಿಸಿದಾಗ ಸ್ವರೂಪನಿಷ್ಠ ಪರಮಾರ್ಥ ವಿದ್ಯೆ ಅದೇ ಪಾರಮಾರ್ಥಿಕ ವಿದ್ಯೆ ಬಾಕಿವೆಲ್ಲ ವ್ಯಾವಹಾರಿಕ ವಿದ್ಯೆ ನಾನು ಆತ್ಮಸ್ವರೂಪನೇ ಎನ್ನುವುದು ಪಾರಮಾರ್ಥಿಕ ವಿದ್ಯೆ ಎಲ್ಲವೂ ಬಾಕಿ ಎಲ್ಲವೂ ಕೂಡ ವ್ಯಾವಹಾರಿಕ ವಿದ್ಯೆ ನಾನು ವೈಕುಂಠಕ್ಕೆ ಹೋಗ್ತೇನೆ ಅನ್ನೋದು ಕೂಡ ವ್ಯಾವಹಾರಿಕ ವಿದ್ಯೆ ನನಗೆ ಒಂದ್ ಒಂದ್ ಮನಸ್ಸು ಹಿಂಗನಿಸ್ತದೆ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಾಂಧವರು ಮಿತ್ರರು ಇವರ ಜೊತೆ ಮಾತಾಡ್ಕೊಂಡಿರುವುದು ಇವ್ರ ಜೊತೆ ವ್ಯವಹಾರ ಮಾಡ್ಕೊಂಡಿರುವುದು ಇದು ಉತ್ತಮ ಇದನ್ನು ಬಿಟ್ಬಿಟ್ಟು ನಾನು ಭಗವಂತನ ಜೊತೆ ವ್ಯವಹಾರ ಮಾಡ್ತೇನೆ ಅಂತಂದ್ರೆ ನನ್ನ ನನ್ನ ತಿಳುವಳಿಕೆ ಮಟ್ಟಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ ಅದು ಅಷ್ಟು ಸರಿಯಲ್ಲ ಕಠೋಲ್ ಶಬ್ದ ನಾನು ಉಪಯೋಗ ಮಾಡಬಹುದು ಆದರೆ ಹಲವಾರು ಜನರ ಮನಸ್ಸಿನವ ನಾನು ಇಷ್ಟಪಡಬೇಕು ಆದ್ರೆ ಸರಿಯಲ್ಲ ತಿಳ್ಕೋ ನಿಧಾನವಾಗಿ ತಿಳ್ಕೋತಾರೆ ಯಾರು ಹಾಗೆ ಅನ್ಕೊಳ್ಳಿ ನಾ ಇದನ್ನ ಇದನ್ನ ಸಾಹಿತಿಯ ಶಬ್ದಗಳಲ್ಲಿ ಹೇಳಬೇಕು ಅಂತಂದ್ರೆ ಹೀಗೆ ಹೇಳ್ಬೋದು ಶಿಲ್ಪಿನಿ ಗುಟ್ಟುವ ಶಬ್ದ ತಿರುಪಿಳಿ ಕುಟ್ಟುವ ಪಕ್ಷಿಗಳ ಶಬ್ದವನ್ನ ಆನಂದಿಸದೇ ಇದ್ದ ನೀನು ಭಗವಂತನನ್ನ ಆನಂದಿಸ್ತೀಯ ಚುಮು ಚುಮು ಬೆಳಕಿನಲ್ಲಿ ಆ ಕೋಗಿಲೆಯು ಕೂಗುವ ಆನಂದವನ್ನ ಆನಂದಿಸದೆ ಇದ್ದ ನೀನು ಭಗವಂತನ ಮಾತುಗಳನ್ನು ಆನಂದಿಸ್ತೀಯ ನಿನಗೆ ಭಗವಂತನನ್ನ ಎಂಜಾಯ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲೇ ಇಲ್ಲೇ ಸುತ್ತಮುತ್ತ ಎಷ್ಟು ಅವಕಾಶಗಳಿವೆ ನಿನಗೆ ಎಷ್ಟು ಅವಕಾಶಗಳಿವೆ ಆ ಮಕ್ಕಳು ಬಂದಾಗ ಆ ಮಕ್ಕಳ ಕಣ್ಣುಗಳನ್ನು ನೋಡಿದರ ಒಂದು ಬ್ರೈಟ್ನೆಸ್ ಚಿರನೇ ಹೊಳಪಿನ ಆ ಕಣ್ಣುಗಳನ್ನು ಆನಂದಿಸಿದೆ ಇದ್ದಂತ ನೀನು ಆ ಭಗವಂತನ ಕಣ್ಣು ಆನಂದಿಸ್ತಾ ಅಂತ ನನ್ಗೆ ಏನ್ ಭಗವಂತನ ಕಣ್ಣು ಆನಂದಿಸ್ತೀರಿ ನಿನ್ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳು ಮರಿ ಮಿತ್ರರು ಇಲ್ಲೇ ಇದ್ದಾರೆ ಇಲ್ಲೇ ಆ ಪಕ್ಷಿಯ ಶಬ್ದದಲ್ಲಿದೆ ಆ ನಕ್ಷತ್ರಗಳ ಹೊಳಪಿನಲ್ಲಿದೆ ಆ ಹೂವಿನ ಅರಳುವಿಕೆ ಏನಿದೆ ಇಲ್ಲಿ ಅನಂದಸು ವೈಕುಂಠಕ್ಕೆ ಹೋಗ್ತಾನೆ ನನಗೇನು ಏನ್ ವೈಕುಂಠಕ್ಕೆ ಹೋಗ್ತಿ ಏನು ತಾನೆ ನಿಗನ್ ಅಲ್ಲಿರೋದೆಲ್ಲ ಇಲ್ಲದೆ ಅಲ್ಲಿರೋದೆಲ್ಲ ಇಲ್ಲದೆ ಅದನ್ನು ಇಲ್ಲೇ ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಬರ್ತದಂತ ಅಧಿಕ ಇರ್ತೀವಿ ಅಲ್ಲಿ ಮಾತಾಡೋದೇ ಮಾತಾಡದೆ ನನಗೇನ್ ಮಾತಾಡೋದು ನಾನು ಸಿದ್ಧಿದೆ ಏನ್ ಮಾತಾಡ್ತೀನಿ ದೇವ್ರ ಜೊತೆ ಮಾತಾಡ್ತಮ್ಮೆ ದೇವ್ರ ಜೊತೆ ಮಾತಾಡ್ತೀವಿ ಏನ್ ಮಾತಾಡ್ತೀವಿ ದೇವ್ರ ಜೊತೆ ನಿನ್ನ ಮಾತುಗಳನ್ನು ನೀನು ತಿಳಿಸ್ಕೋ ನಿನ್ನ ಮನಸ್ಸಿನ ಭಾವಗಳನ್ನು ನೀನು ಗುರ್ತಿಸು ನಿನ್ನ ಅಂತಃಕರಣದ ಆ ಚಿನ್ನಿಕೆ ಆ ಪುಟಿಯುವಿಕೆಯನ್ನು ನೀನು ಸ್ಪಂದಿಸು ಇಲ್ಲೇ ಇದ್ದಾನೆ ಪರಮಾತ್ಮ ನಿನ್ನ ಒಂದೊಂದು ಉಸಿರಿನಲ್ಲಿ ಪರಮಾತ್ಮ ಇದ್ದಾನೆ ಅದನ್ನು ತಿಳ್ಕೊಳ್ಳೋಕ್ಕಾಗಿರ ಪವಾಡಬೇಕು ಏನ್ ಪವರ್ ಬೇಕಂದ್ರೆ ಹಿಂಗ್ ಮಾಡ್ಬಿಟ್ರ ಚೈನ್ ಬಂದ್ಬಿಡ್ಬೇಕು ಅವನ್ ಯಾವನೇ ಇದ್ದಾನ ಅಂತ ಕಲ್ಕಿ ಅಂತ ಆ ಕಲ್ಕಿ ಆಗ ಗೊತ್ತದೆ ಗೊತ್ತಿಲ್ಲ ಅಂತ ನಾನ್ ಹೇಳ್ತಾ ಹಿಂದಿ ಒಳಗ ಕಲ್ ಅಂದ್ರೆ ಎರಡ್ ಶಬ್ದ ಎರಡ್ ಆಗ್ತ ನಿನ್ನೆ ಆಗ್ಬೋದು ನಾಳೆ ಆಗುವುದು ಹೌದು ಕಲ್ಕಿ ಅಂದ್ರೆ ಏನು ಆಗಿ ವಾದಾವ ಕಲ್ಕಿ ಇನ್ನು ಕರ್ತೇನು ಕಲ್ ಆಜಿ ನೀ ಕಲ್ ಪೂಜಾ ಆ ಸಮ ಕಲ್ ಕಾ ಕಲ್ ಕೂ ಕಲ್ ಆನೆ ಕಲ ಕೂಡ ಆಜ ಕಾನ್ ಕಲ್ಪನಾ ಅಂಗಡಿ ಗೋದ ಒಟ್ಟ ವ್ಯಾಪಾರ ಆಗ್ತಿದ್ದಲ್ಲಂತೆ ಆ ಕಲ್ಕಿ ಫೋಟೋ ಇಟ್ಬಿಟ್ಟಂತೆ ಆ ಒಂದು ದಿವಸಕ್ಕಿನ ಐವತ್ತೈವತ್ತೈದು ಸೀರೆ ವ್ಯಾಪಾರ ಆಗ್ಬಿಟ್ಟ ಭಗವಾನೇ ಕಲ್ಕಿ ಭಗವಾನೇ ಕಲ್ಕಿ ಭಗವಾನಿ ಅಮ್ಮ ಭಗವಾನಿ ಏನ್ ಮಾತಾಡ್ತೀರೋ ಒಳಗೆ ಹೊರಗೆ ಉಸಿರು ಹೋಗ್ಬೇಕಾದ್ರೆ ಆ ಭಗವಂತನ ಪರ್ಮಿಷನ್ ಇವತ್ತು ಹೋಗ್ತದವರು ನಿನಗೆ ಗೊತ್ತಾಗುವುದಲ್ಲ ಪವಾಡ ಇಲ್ಲಿಲ್ಲ ಪವಾಡ ನೀವು ಉಂಡ ಆಹಾರ ಅದು ಡೈಜೆಸ್ಟ್ ಆಗ್ತದೆ ಅದು ಪವಾಡಲ್ವಾ ಕೆಳಗಿಂತ ನೀರು ತೆಂಗಿನ ಗಿಡದ ಮೇಲೆ ಹೋಗ್ತದೆ ಅಲ್ಲಿ ನಾವು ವಾಪಸ್ ಬರಬೇಕಾದ್ರೆ ನಿನಗೆ ಅದು ಸಿಹಿಯಾದ ನೀರಾಗಿ ನಿನ್ನ ಕೈಗೆ ಬರ್ತದೆ ಅದು ಪವಾಡಲ್ವೇ ಹುಲ್ಲು ತಿಂತದ ಹಸುವು ನಿನಗೆ ಹಾಲು ಕೊಡುತ್ತದೆ ಆ ಹೊರ ಒಳಗೊಂಡ ಹುಲ್ಲು ಅದು ಹಾಲಾಗಿ ಪರಿವರ್ತನೆ ಆಗ್ತದೆ ಇದು ಪವಾಡಾಗುವುದಿಲ್ಲ ಪ್ರಗಾತ್ಮತಿ ಆಗ್ತಾನ ಒಂದು ಪ್ರಗಾತ್ಮ ಕಾಳದವಾಗ ಬಿಡಿತೇನೆ ಇನ್ನೊಂದ್ಸಲ ಮಲಗು ದಾಸಲು ಕಾಲಿಡುವಾಗ ಮನುಷ್ಯನ ಮನಸ್ಸಿಷ್ಟು ಬೀಕ್ ಅನ್ನ ಹೋಗಿತ್ತು ಒಂದು ಆತ್ಮವಿಶ್ವಾಸ ಇಲ್ಲ ಒಂದು ಸ್ಥಿರಂತ ಇಲ್ಲ ಒಂದು ಚಿಂತನೆ ಇಲ್ಲ ನಿಜ ನನಗೆ ನಿಮಗೆ ದುಡ್ಡು ನೀವು ಮಾತಾಡೋದೇ ಮಾತಾಡದಷ್ಟೆ ದಯ ಕಸ ವಿಚಾರ್ಯ ಮೂಲ ಸ್ವರೂಪನಿಷ್ಠ ಪರಮಾತ್ಮ ಬುದ್ಧಾರಾತ್ಮಾನ ಪರಮೋಧ ಸಂಶಯ ಸ್ವ ನಶಿ ಬುಧಾರತ ಯೂಸ್ ಕಂ ಸ ಪರಮೂ ಬೋಧ್ಯಸ ಸಂಶಯ ಸ್ವ ಅಜಾನಕ ಯಾರು ಆತ್ಮ ಅಜಾನಕ ತನ್ನನ್ನು ತಾನು ತಿಳಿಯದೇ ಇದ್ದವನಾಗಿ ತನ್ನ ತಾನು ಅರಿಯದವನಾಗಿ ಐ ರಿಪೀಟ್ ಅಗೇನ್ ಅಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರು ತನ್ನ ಅರಿವನ್ನ ತಾನು ಅರಿಯದವನಾಗಿ ತನ್ನ ತಾನು ತಿಳಿಯದವನಾಗಿ ಏನೆಲ್ಲವನ್ನೂ ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತಾನೆಯೋ ಅದಕ್ಕೆ ಪರಮಾರ್ಥ ವಿದ್ಯೆ ಅಂತ ಕರೀತಾರೆ ಏನ್ರಿತ ನೀನೊಬ್ಬರು ಆಚಾರ್ಯನಾಗಿ ಕೂತ್ಕೋಬೇಕಾದ್ರೆ ನೀನೊಬ್ಬ ಸನ್ಯಾಸಿಯಾಗಿ ಗುರು ಆಗಿ ನಮ್ಮ ಕೋಟಿ ಕೋಟಿ ಹಿಂದೂ ಜನಸಂಖ್ಯೆಯ ಜನ ಈ ಬಟ್ಟೆಯನ್ನ ಗುರು ಅಂತ ಗುರುತಿಸ್ತಾರೆ ಈ ಬಟ್ಟೆಯನ್ನ ಆಚಾರ್ಯ ಅಂತ ಗುರುತಿಸ್ತಾರೆ ಈ ಬಟ್ಟೆ ಹಾಕಿಕೊಂಡಂಥವನು ತನ್ನ ಅರಿವನ್ನು ತಾನು ಹೊಂದಬೇಕು ಅನ್ನುವಂಥದ್ದು ಒಂದು ಸಹಜ ನಿಯಮ ತನ್ನ ಅರಿವನ್ನು ತಾನು ಹೊಂದದೆ ಅವನು ಬೋಧನೆ ಮಾಡಲಿ ಕೊಡ್ತಾನಲ್ಲ ಬೋದ್ಧಾರಂ ಇದು ಪರಮಾರ್ಥವಿದ್ಯೆಯೇ ಹಿಂಸೆಯಾಗ್ಬೋಧ ಇಂಥ ಜ್ಞಾನ ತಗೊಂಡು ಏನ್ ಮಾಡಬೇಕು ಇದು ಪರಮಾರ್ಥ ಬೋಧ ಅಲ್ಲ ಇವನು ಬೋಧನೆ ಮಾಡ್ತಾನೆ ಈ ಬೋಧನೆ ಸ್ವತಃ ತಾನೇ ತಾಟ್ಟಿಲ್ಲ ದಾಟಿದವನು ಹೇಳ ದಾಟಿದವನು ದಾಟಿಸ್ತಾನೆ ಮುಳುಗಿದವನು ನಿಮ ಕೇಳಿಸ್ತು ನನ ಕೇಳಷ್ಟು ಸಾಕು ಇನ್ನೊಬ್ಬರಿಗಾಗಿ ವಿಚಾರ ಅದಕ್ಕೆ ಯಾರ ಕೈ ಹಿಡಬೇಕು ಅಂದ್ರೆ ದಾಟಿದವರು ಕೈ ಇಡ್ಬೇಕು ಅವ್ರಿಗೆ ಗೊತ್ತದು ದಾಟುವ ವಿದ್ಯಾ ಹೇಗೆ ಅಂತ ಗೊತ್ತು ದಾಟುವ ವಿದ್ಯೆ ಹೇಗೆಂದು ಗೊತ್ತದವರು ಈ ಕೆಲವಂದಿ ಈಸ್ ಕಲಿತ ಈಜ್ ಬರ್ತದವರಿಗೆ ಇಷ್ಟ ಅದು ಕಲಸನ್ನ ಕಳಿಸ್ಲಿಕ್ಕಾಗುತ್ತೆ ನೀವು ಇಷ್ಟರಲ್ರಿ ಚಂದ ಇಸ್ತೀರಿ ನಮಸ್ ಕಲ್ಸಲ್ಲ ಎಮ್ಮೆ ತಗೊಂಡ ಎಮ್ಮೆ ತಗೊಂಡ್ ಎಮ್ಮೆ ಅಂತ ಸ್ವಾಮೀಜಿ ನೋಡೋ ನಾ ಎಮ್ಮೆ ಬಾಲ ಹೇಳ್ಬೋದು ಕಂತೇನ್ ನಾನು ನಂಗೆ ಇವರೆಲ್ಲ ಈ ಭಗುವ ಬಟ್ಟೆ ಹಾಕೊಂಡು ಏನು ಈ ಪ್ರಕಾರ ಜಟಿಲು ಹುಂಡಿ ಲುಂಚಿತ ಕೇಶ ಕಾಶಾಯಾಂಬರ ಬಹುಕೃತ ವೇಷ ಪಶ್ಯನ್ ಪಶ್ಯತಿ ಮೂಡ ಉಗರ ನಿಮಿತ್ತ ಬಹುಕೃತ ವೇಷ ಬಟ್ಟೆ ಪಾಳಿಗಾಗಿ ಬಟ್ಟೆ ಹಾಕೋ ಕೆಲವರು ಪ್ರಾಪರ್ಟಿ ಕಾಯಬೇಕು ಅಂತ ಬಟ್ಟೆ ಹಾಕೋದು ಕೆಲವರು ಪ್ರಾಪರ್ಟಿ ಬಳಸಬೇಕು ಅಂತೇಳಿ ಬಟ್ಟೆ ಹಾಕೊಂಡು ಕೆಲವರು ಇವರೆಲ್ಲ ಪಾರಮಾರ್ಥಿಕ ಜ್ಞಾನವನ್ನ ಕೊಡುವ ಶಕ್ತಿ ಇವರು ಯಾರು ಅದನ್ನು ಅವ್ರು ಹೇಳ್ತಾರೆ ನಿನ್ನ ನೀನು ಅರಿಯದೆ ಎಷ್ಟು ಬೋಧನೆಗಳನ್ನ ಮಾಡಿದರೆ ಏನು ಅವು ಪರಮಾರ್ಥ ವಿದ್ಯೆ ಸಾಧ್ಯವೇ ಅವು ಪರಮಾರ್ಥ ಬೋಧನೆ ಆಗ್ಲಿಕ್ಕೆ ಸಾಧ್ಯವೇ ಪರಮಾರ್ಥ ಬೋಧ ಕಿಂ ಸ್ಯಾ ಹೇಗೆ ತಾನೇ ಅವು ಜ್ಞಾನವಾಗ್ಲಿಕ್ಕೆ ಸಾಧ್ಯ ಮತ್ತು ಏನ್ ಮಾಡ್ಬೇಕಂತೀರ ನೀವು ಕೇಳ್ಕೊಳ್ಳಿ ಚಂದ್ರವಾಳ್ಕೊಳ್ಳಿ ಮಹಾವಾಕ್ಯ ಹೇಳಿದ ಹೇಳ್ತಾರೆ ಬೋ ಬೋಧ್ಯ ಬೋಧ್ಯ ಬೋಧಸ್ಯ ಮತ್ತು ಬೋಧ್ಯ ತಿಳಿಯಬೇಕಾದ ವಿಷಯ ಮತ್ತು ತಿಳಿಯುವವನು ತಿಳಿಯಬೇಕಾದ ವಿಷಯ ಮತ್ತು ತಿಳಿಯುವವನು ಇವರಿಬ್ಬರಿಗೂ ಆಶ್ರಯ ಕೊಟ್ಟಿದ್ದ ಮತ್ತಲ್ಲೇ ಅದೇ ಪಾಯಿಂಟ್ ಅವರು ಒಂದು ತಿಳಿಯಬೇಕಾದ ವಿಷಯ ಮತ್ತು ತಿಳಿಯುವವನು ಮ್ಯಾಥ್ಮೆಟಿಕ್ಸ್ ವಿಷಯ ಏನು ಮ್ಯಾಥ್ಮೆಟಿಕ್ಸ್ ತಿಳಿಯುವನ್ಯಾರು ಅವನು ಆ ಮ್ಯಾಥ್ಮೆಟಿಕ್ಸ್ ಬೇಕು ಅಂತ ಇವರಿಬ್ಬರಿಗೂ ಆಶ್ರಯ ಕೊಟ್ಟಿದ್ದೀಯ ಅದಕ್ಕೆ ಆಶ್ರಯ ಕೊಟ್ಟಿದ್ದ ಅದನ್ನೇ ಗುರುತಿಸ್ಬಿಡು ಅದನ್ನ ಗುರುತಿಸಿದ್ದೆ ಆದರೆ ಜ್ಞಾತ್ರ ಇಲ್ಲ ಜ್ಞೇಯವೂ ಇಲ್ಲ ಜ್ಞೇಯ ಅಂದ್ರೇನು ತಿಳಿಯಬೇಕಾದ ವಿಷಯ ಜ್ಞಾತೃ ಅಂದ್ರೆ ಯಾರು ತಿಳಿದುಕೊಳ್ಳುವವನು ಇವರಿಬ್ಬರ ಜಂಜಾಟ ಎಲ್ಲಿವರಿಗಿರುತ್ತದೆ ಅವರಿಗೆ ಸ್ವರೂಪದ ಜ್ಞಾನ ಆಗದೆ ಇರುವವರಿಗೂ ಈ ಜಂಜಾಟ ಇರುತ್ತದೆ ಅಯ್ಯೋ ಇಷ್ಟ ತಿಳ್ಕೊಂಡಲ್ಲ ಇನ್ನ ಸೊ ತಿಳ್ಕೋಬೇಕಾಗಿರ್ತಲ್ಲ ಇನ್ನು ಮತ್ತ ನಾ ಇನ್ನೇನ್ ತಿಳ್ಕೊಳ್ಳಿ ಅದನ್ನು ತಿಳಿದೋ ಬಾಕಿ ಉಳಿತಲ್ಲ ಅದೊಂದು ತಿಳಿದೋ ಬಾಕಿ ಉಳಿತಲ್ಲ ಅನ್ನುವ ಈ ಅತೃಪ್ತ ಭಾವ ಅನ್ನುವ ಈ ಕೊರತೆಯ ಭಾವ ಅನ್ನುವ ಈ ಅಲ್ಪತ್ತು ಭಾವ ನನಗಿಷ್ಟೇ ಪ್ರಾಪ್ತಿಯಾಯ್ತು ಅಯ್ಯಯ್ಯೋ ನನಗಿನ್ನೂಸ ಬೇಕಾಗಿತ್ತಲ್ಲ ಇವು ಅಲ್ಪತ್ವದ ಭಾವ ನನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ಲ ನಾನು ಅನಾಥ ಆಗುತ್ತೆ ಇವು ಅಲ್ಪತ್ವದ ಭಾವ ಈ ಭಾವಗಳು ಎಲ್ಲಿಯವರೆಗೂ ಇರುತ್ತವೆ ಅಂತಂದ್ರೆ ಇವುಗಳ ಹಿಂದಿರುವಂತಹ ಆ ಸ್ವರೂಪದ ಜ್ಞಾನ ಆಗದೆ ಇರುವವರಿಗೂ ಈ ಭಾವಗಳು ಎಷ್ಟ ಹೀಗೆ ಅಂತಾರೆ ಹೇಳಿದ್ರೆ ನಿನ್ನೆ ವೈಕೊಂಡಕ್ಕೆ ಹೋದ್ರೆ ಇರ್ತವೆ ವೈಕೊಂಡು ಹೋದ್ರೆ ಇರ್ತವೆ ಎಲ್ಲ ಹೋದ್ರಿ ನಾವು ಇವು ಇರುವ ಇವಷ್ಟು ಶಾಂತವಾಗಬೇಕು ಅಂದ್ರೆ ಇದೆಲ್ಲದಕ್ಕೂ ಆಧಾರ ಯಾವುದು ಅನ್ನೋದು ಗೊತ್ತಿಲ್ಲ ಸಮಯ ಇದೆಲ್ಲವನ್ನು ನೀವೇ ತಿಳಿಸಿಕೊಟ್ಟಿರಿ ಆದ್ರಿಂದ ನಮ್ಮ ಎಲ್ಲ ತಿಳುವಳಿಕೆಗಳಿಗೆ ನೀವೇ ಆಧಾರ ಇಲ್ಲ ಇಲ್ಲಿ ಈ ಭಾವನೆಗೆ ಅವಕಾಶ ಏನು ಇಲ್ಲಿ ಇಮೋಷನ್ಸ್ಗೆ ಅವಕಾಶ ಏನು ಬೇಕೊಂಬಿಡಿದೀನಿ ಇನ್ನು ಮುಂದೆ ಏನು ಮುಂದಿನ ಹೆಜ್ಜೆ ಏನು ಆ ಯಾವ ಅರಿವಿನಲ್ಲಿ ತಿಳಿಯಬೇಕಾದ ವಿಷಯ ಮತ್ತು ತಿಳಿಯುವವನು ಇಬ್ರು ಶೈನ್ ಆಗ್ತಾರೆ ಇಬ್ರು ಬ್ರೈಟ್ ಆಗ್ತಾರೆ ಇಬ್ರು ಸ್ಪಷ್ಟವಾಗ್ತಾರೆ ಯಾವ ಆಶ್ರಯದಲ್ಲಿ ಯಾವ ಅರಿವಿನ ಆಶ್ರಯದಲ್ಲಿ ಆ ಅರಿವೇ ನೀನು ಆ ಎಚ್ಚರವೇ ನೀನು ಇನ್ಫ್ಯಾಕ್ಟ್ ಆ ಎಚ್ಚರ ನೀನು ಆ ನೀನು ಎಚ್ಚರಕ್ಕೆ ಎತ್ತರ ಇಲ್ಲ ಅಗಲ ಇಲ್ಲ ದಪ್ಪ ಇಲ್ಲ ಆಕಾಶದ ಬಂಧನ ಇಲ್ಲ ಕಾಲದ ಬಂಧನ ಇಲ್ಲ ವಸ್ತು ಬಂಧನ ಇಲ್ಲ ನಾ ನೋಡಿದ್ದೇನೆ ತೋರಿಸಿದ್ರು ನೋಡಿಕೊಟ್ಟಿದ್ದೇನೆ ಕಾಲ ಬಂಧನ ದೇಶ ಬಂಧನ ವಸ್ತು ಬಂಧನ ಈ ಬಂಧನಗಳು ಇಲ್ಲದೆ ಇದ್ದ ಮೇಲೆ ಇನ್ ಯಾವ ಬಂಧನ ನಿನಗೆ ಇನ್ಯಾವ ಬಂಧನ ಸ್ವಾಮೀಟ್ ಅದೆಲ್ಲ ನಿಜ ಆ ಬಳೆ ಕಂಡ ನಿನ್ನೂ ಕಾಣಲಿಕ್ಕೆ ಹತ್ತದೆ ಬಂಧನ ಮತ್ತೆ ನೀವು ತಿಳುವಳಿಕೆ ಶಾಪ್ ಮಾಡ್ಕೋಬೇಕು ಏನ್ ತಿಳುವಳಿಕೆ ಶಾಪ್ ಮಾಡ್ಕೋಬೇಕು ನಿನಗೆ ಅಧಿಷ್ಠಾನವಾದ ಚಿನ್ನವು ಪ್ರಾಪ್ತವಾದ ಮೇಲೆ ಬಳೆ ಹೋಗಲೆ ವಿಭಕ್ತಿಯ ನಿಯಮ ಇಲ್ಲ ಆ ಎಲ್ಲದಕ್ಕೂ ಆಶ್ರಯವಾದಂತಹ ಸಚ್ಚಿದಾನಂದ ಸತ್ಯಂ ಜ್ಞಾನ ಅನಂತ ಬ್ರಹ್ಮ ಅದು ನಾನೇ ಅನ್ನುವುದು ನನಗೆ ಸ್ಪಷ್ಟವಾದ ಮೇಲೆ ಈ ಪ್ರಪಂಚ ಎಲ್ಲಿ ಹೋಗ್ಬೇಕಂತ ಅದು ಇದ್ದಕ್ಕಾನೆ ಹೋಗ್ಬೇಕು ಕನ್ನಡಿಯಲ್ಲಿ ನೂರು ಪ್ರತಿಬಿಂಬಗಳು ಇದ್ದಾಗ ಒಂದು ನೂರು ಕನ್ನಡಿಗಳ ಶೀಶ್ ಮಹಾಲು ಅರ್ಜುವಾದ್ರೂ ಅಲ್ಲದೆ ಶೀಶ್ ಮಹಲ್ ಒಂದು ಶೀಶ್ಮಹಲ್ ಅಂತದ್ದು ಅಲ್ಲಿ ಎಲ್ಲನೂ ಕನ್ನಡಿ ಶಿವಲಿಂಗ್ ಕನ್ನಡಿ ಗೋಡೆ ಕನ್ನಡಿ ಎಲ್ಲ ಕರಡಿ ಕರಡಿ ಕಂಡಿ ಅಲ್ಲೇ ಅರ್ಜುನ ಕೃಷ್ಣ ಗೀತಾಚಾರ್ಯ ರಥ ನೀಂಟುವ ಅಲ್ಲೇ ಅಲ್ಲ ನಿಂತ ಒಂದು ಒಂದು ಈ ಕಡೆಗೂ ಕನ್ನಡಿ ಈ ಕಡೆಗೂ ಕನ್ನಡಿ ಮೇಲ ಕನ್ನಡಿ ಕೆಳಗೆ ಕನ್ನಡ ಮೀರ ಮೀರ ನಿರ ಮೀರ ಅಕ್ಕೇನದ ಅಂತ ನೆನಪು ನೋಡಿದ್ರೆ ಸಹಸ್ರ ಸಹಸ್ರ ಅರ್ಜುನ ಸಹಸ್ರ ಸಹಸ್ರ ಕೃಷ್ಣ ಇಲ್ಲೂ ಅಷ್ಟು ಅಲ್ಲೂ ಅಷ್ಟು ಈಗ ನಾನು ಹೇಳಿದೆ ನಿಮ್ಗೆ ನಿಮ್ಮ ಮುಖಾನ ಎಷ್ಟಾದ ಈ ಕಡೆಗೆ ನಿಂತಿದ್ರಿ ಎಷ್ಟು ಮಾತು ಅಲ್ಲಿ ಒಂದು ಹಾಗೆ ನೀವು ಎರಡು ಸಹಸ್ರ ಆದ್ರೆ ಈಗ ಈಗ ಹೇಳಿ ಅಲ್ಲಿ ಆ ಸಾವಿರ ಪ್ರತಿಬಿಂಬಗಳು ಇರಬೇಕೋ ಇರುವ ಹೇಳಿ ಉತ್ತರ ಕೊಡಿ ನನಗೆ ಆ ಸಾವಿರ ಸಾವಿರ ಪ್ರತಿಬಿಂಬಗಳು ಇರಬೇಕೋ ಇರುವ ನೀವು ಅದು ಏನು ಹೇಳಲಿಕ್ಕೆ ಆಗುವಂತೆ ಗೊತ್ತೇನೆ ಆದ್ರೂ ಯಾವ ಸತ್ಯ ತಾನೂ ಇಲ್ಲ ಅದಕ್ಕೆ ನಮಗೇನು ಉತ್ತರ ಕೊಡಲಿ ಅಂತ ಯಾವ ಸತ್ಯ ತಾನೂ ಇಲ್ಲ ಹಾಗೆಯೇ ಆ ಸ್ವರೂಪ ಏನು ಅನ್ನೋದು ಸ್ಪಷ್ಟವಾದ್ಮೇಲೆ ಇದನ್ನು ಏನೆಲ್ಲ ಇದ್ರು ಅಷ್ಟೇ ಇಳಿದಿದ್ರು ಅಷ್ಟೇ ಇನ್ ಹೆಂಗಲ್ಲ ಇದ್ರು ಅಷ್ಟೇ ಮತ್ತಿನ್ನೇನಾದ್ರೂ ಆದ್ರೂ ಅಷ್ಟೇ ಅದಕ್ಕೂ ನನಗೂ ಯಾವ ಸಂಬಂಧ ಗ್ರಂಥ ಸದ್ದರ್ಶನ ಸಕಸ್ಯ ದರ್ಶನ ಸದ್ದರ್ಶ